ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ರಹ್ಮಾನ ಪರಮದಯಾಮಯನು ಅಲ್ಲಮಲ್ ಕು ಈ ಕುರ್ ಆನನ್ನು ಕಲಿಸಿರುವನು ಅವನೇ ಮಾನವನನ್ನು ಸೃಷ್ಟಿಸಿದನು ಅಲ್ಲ ಮಹುಲ್ ದಯ ಮತ್ತು ಅವನಿಗೆ ಮಾತಾಡಲು ಕಲಿಸಿದನು ಸೂರ್ಯ ಚಂದ್ರರು ಒಂದು ಗಣನೆಗೆ ಅಧೀನರಾಗಿದ್ದಾರೆ ಮತ್ತು ಎಲ್ಲ ನಕ್ಷತ್ರಗಳು ವೃಕ್ಷಗಳು ಸಾಷ್ಟಾಂಗ ಬೆರಗುತ್ತಿವೆ ಆಕಾಶವನ್ನು ಅವನು ಉನ್ನತಗೊಳಿಸಿದನು ಮತ್ತು ತಕ್ಕಡಿ ಸ್ಥಾಪಿಸಿದನು ಆದುದರಿಂದ ನೀವು ಸಮತೋಲನವನ್ನು ಕೆಡಿಸಬೇಡಿ ನ್ಯಾಯದೊಂದಿಗೆ ಸರಿಯಾಗಿ ತೂಗಿರಿ ಮತ್ತು ತೂಕದಲ್ಲಿ ಕಡಿತ ಮಾಡಬೇಡಿರಿ ಅವನು ಭೂಮಿಯನ್ನು ಸಕಲ ಸೃಷ್ಟಿಗಳಿಗಾಗಿ ಉಂಟು ಮಾಡಿದನು ಅದರಲ್ಲಿ ತರತರದ ಅನೇಕ ರುಚಿಕರವಾದ ಫಲಗಳಿವೆ ಖರ್ಜೂರದ ಮರಗಳಿವೆ ಅವುಗಳ ಫಲಗಳು ಹೊದಿಕೆಗಳಲ್ಲಿ ಸುತ್ತಿಕೊಂಡಿವೆ ತರತರದ ಧಾನ್ಯಗಳಿವೆ ಅವುಗಳಲ್ಲಿ ಹೊಟ್ಟೂ ಇದೆ ಕಾಳು ಇದೆ ಯಕ್ಷಗಳೆ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಅನುಗ್ರಹಗಳನ್ನು ಸುಳ್ಳಾಗಿಸುವಿರಿ ಕೆಲ್ ಕಕ್ಕ ಅವನು ಮಾನವನನ್ನು ಓಡಿನಂತಹ ಹಳಸಿದ ಒಣಗಾರೆಯಿಂದ ಉಂಟು ಮಾಡಿದನು ಮತ್ತು ಯಕ್ಷಗಳನ್ನು ಅಗ್ನಿಯ ಜ್ವಾಲೆಯಿಂದ ಸೃಷ್ಟಿಸಿದನು ಪ್ರೀನ್ ಯಕ್ಷಗಳೇ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಅದ್ಭುತ ಮಹಿಮೆಗಳನ್ನು ಸುಳ್ಳಾಗಿಸುವರಿ ರಬ್ಬುಲ್ ಎರಡು ಪೂರ್ವಗಳ ಮತ್ತು ಎರಡು ಪಶ್ಚಿಮಗಳ ಪಾಲಕ ಪ್ರಭು ಅವನೇ ಆಗಿರುತ್ತಾನೆ ಯಕ್ಷಗಳೇ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ ನರೊಜಲ್ ಬಹರೈನಿಯಲ್ಯ ಅವನು ಎರಡು ಸಮುದ್ರಗಳನ್ನು ಪರಸ್ಪರ ಒಟ್ಟು ಸೇರಲು ಬಿಟ್ಟನು ಆದರೂ ಅವುಗಳ ನಡುವೆ ಒಂದು ಪರದೆ ಅಡ್ಡವಾಗಿದ್ದು ಅದನ್ನು ಅವು ಮೀರುವುದಿಲ್ಲ ಯಕ್ಷಗಳೇ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಮಹಿಮೆಯ ಯಾವ ಯಾವ ಪವಾಡಗಳನ್ನು ಸುಳ್ಳಾಗಿಸುವಿರಿ ಈ ಸಮುದ್ರಗಳಿಂದ ಮುತ್ತು ಮತ್ತು ಹವಳಗಳು ಲಭಿಸುತ್ತವೆ ಕುಮಾತು ಕದ್ದ ಯಕ್ಷಗಳೇ ಮತ್ತು ಮಾನವರೇ ನೀವಿ ನಿಮ್ಮ ಪ್ರಭುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವಿರಿಲ್ ಬಹರಿ ಸಮುದ್ರದಲ್ಲಿ ಪರ್ವತದಂತೆ ಮೇಲಿದ್ದಿರುವ ಹಡಗುಗಳು ಅವನದೇ ಆಗಿವೆ ಕುಮಾತು ಕದ್ದಿವಕ್ಷಗಳೇ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ಸುಳ್ಳಾಗಿಸುವಿರಿ ಈ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವು ನಾಶವಾಗಲಿದೆ ವಯದು ಕಾವಜು ಕದು ಕ್ರೋ ಮತ್ತು ನಿನ್ನ ಪ್ರಭುವಿನ ತೇಜೋಮಯ ಹಾಗೂ ಔದಾರ್ಯಪೂರ್ಣ ಅಸ್ತಿತ್ವ ಮಾತ್ರ ಉಳಿಯಲಿದೆ ಯಕ್ಷಗಳೇ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಚಮತ್ಕಾರಗಳನ್ನು ಸುಳ್ಳಾಗಿಸುವರಿ ಭೂಮಿ ಆಕಾಶಗಳಲ್ಲಿ ಇರುವವರೆಲ್ಲರೂ ತಮ್ಮ ಬೇಡಿಕೆಗಳನ್ನು ಅವನಿಂದಲೇ ಬೇಡುತ್ತಾರೆ ಪ್ರತಿದಿನವೂ ಅವನು ವಿನೂತನ ವೈಭವದಲ್ಲಿರುತ್ತಾನೆ ಕವಿ ಐ ಅಯ್ಯೋ ತು ಕಿವನ್ ಯಕ್ಷಗಳೇ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಯಾವಯಾವ ಸ್ತುತ್ಯ ಗುಣಗಳನ್ನು ಸುಳ್ಳಾಗಿಸುವಿರಿ ಚನ ಕ್ರೂರಕುಂಯ್ಯು ಹೋಲ ಓ ಭೂಭಾರಗಳೇ ಸದ್ಯದಲ್ಲೇ ನಾವು ನಿಮ್ಮ ವಿಚಾರಣೆ ನಡೆಸಲಿಕ್ಕಾಗಿ ಬಿಡುವು ಮಾಡಿಕೊಳ್ಳಲಿದ್ದೇವೆ ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ನೀವು ಸುಳ್ಳಾಗಿಸುವಿರಿಲ್ ಜಿಲ್ಇಿ ಇನಿಸ್ಸಾ ತುಮ ಪುದೂ ೂ ನಿಸುಲ್ಪನ್ ಎಂದು ಆಗ ನೋಡಿಕೊಳ್ಳುವೆವು ಯಕ್ಷ ಮತ್ತು ಮಾನವ ವರ್ಗದವರೇ ನೀವು ಭೂಮಿ ಆಕಾಶಗಳ ಸರಹದ್ದುಗಳಿಂದ ಹೊರಗೆ ಓಡಿ ಹೋಗಬಲ್ಲಿರಾದರೆ ಓಡಿ ನೋಡಿರಿ ನೀವು ಓಡಲಾರಿರಿ ಅದಕ್ಕೆ ಪ್ರಚಂಡ ಶಕ್ತಿ ಬೇಕು ಕಜ್ಜೀವನ್ ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ನೀವು ಸುಳ್ಳಾಗಿಸುವಿರಿ ಸಲುವುಮಿನ್ನರಿಯೂ ಸು ಸಲ ಚಸಿವಾ ಓಡಿ ಹೋಗಲು ಪ್ರಯತ್ನಿಸಿದರೆ ನಿಮ್ಮ ಮೇಲೆ ಬೆಂಕಿಯ ಜ್ವಾಲೆಯನ್ನು ಹೊಗೆಯನ್ನು ಬಿಡಲಾಗುವುದು ನೀವು ಅದನ್ನು ಎದುರಿಸಲಾರಿರಿ ಯಕ್ಷಗಳೇ ಮತ್ತು ಮಾನವರೇ ನೀವು ನಿಮ್ಮ ಪ್ರಭುವಿನ ಯಾವ ಯಾವ ಮಹಿಮೆಗಳನ್ನು ನಿರಾಕರಿಸುವಿರಿಹ ಆಕಾಶವು ಬಿರಿದಾಗ ಮತ್ತು ಅದು ಕೆಂಪು ಚರ್ಮದಂತಾಗಿ ಮಾರ್ಪಟ್ಟಾಗ ಅವಸ್ಥೆಯೇನಾದೀತು تَبِ أَيِّي آلَاءِ رَبِّكُمَا تُكَذِّبَانِ يَخْشَغِلُ مَتْ مَاْنَவரே ആഗ നിമ്മ പ്രഭുവിന യാവയാവ మహిമേകളെന്നു നീ സുള്ളാകി സുവിരി യൗമഇദി ലായസാലു അൻദാ ബീ ഇൻസ വലാ ജാ ಅಂದು ಯಾವ ಮಾನವನೊಂದಿಗೂ ಯಕ್ಷನೊಂದಿಗೂ ಅವನ ಪಾಪಗಳ ಕುರಿತು ಕೇಳುವ ಅಗತ್ಯ ಇರಲಾರದು ಆಗ ನೀವಿಬ್ಬರು ನಿಮ್ಮ ಪ್ರಭುವಿನ ಯಾವ ಯಾವ ಉಪಕಾರಗಳನ್ನು ನಿರಾಕರಿಸುತ್ತೀರಿ ಎಂಬುದನ್ನು ನೋಡಿಕೊಳ್ಳಲಾಗುವುದು ಅಪರಾಧಿಗಳು ಅಲ್ಲಿ ತಮ್ಮ ಮುಖಲಕ್ಷಣಗಳಿಂದಲೇ ಗುರುತಿಸಲ್ಪಡುವರು ಮತ್ತು ಅವರ ಜುಟ್ಟನ್ನು ಕಾಲುಗಳನ್ನು ಹಿಡಿದು ಅವರನ್ನು ಎಳೆಯಲಾಗುವುದು ಆಗ ನೀವು ನಿಮ್ಮ ಪ್ರಭುವಿನ ಯಾವ ಯಾವ ಶಕ್ತಿ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ ಮುಲ್ಲೀಯು ಕದ್ದಿಬು ಬಿಹಲ್ ಮುಜರಿಮೂ ಅಪರಾಧಿಗಳ ಸುಳ್ಳೆಂದು ನಿರಾಕರಿಸುತ್ತಿದ್ದುದು ಇದೇ ನರಕವನ್ನು ಎಂದು ಆಗ ಹೇಳಲಾಗುವುದು ಯಪೂಪೂ ನೈನ ಬೈನ ಹೀನ್ ಅದೇ ನರಕ ಮತ್ತು ಕುದಿಯುತ್ತಿರುವ ನೀರಿನ ನಡುವೆ ಅವರು ಸುತ್ತಿರುವರು ರವಿ ಐ ಅರ ಯಿ ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸಾಮರ್ಥ್ಯಗಳನ್ನು ಸುಳ್ಳಾಗಿಸುವಿರಿ ವರಿಮನ್ ಕೋಮೊಬ್ಬಿ ಜನ್ನ ಚಾನ್ ತನ್ನ ಪ್ರಭುವಿನ ಸನ್ನಿಧಾನದಲ್ಲಿ ಹಾಜರಾಗುವ ಭಯವಿಟ್ಟುಕೊಂಡಿರುವ ಪ್ರತಿಯೊಬ್ಬನಿಗೆ ಎರಡು ಸ್ವರ್ಗೋದ್ಯಾನಗಳಿವೆ ನಿಮ್ಮ ಪ್ರಭುವಿನ ಯಾವ ಯಾವ ಪುರಸ್ಕಾರಗಳನ್ನು ನೀವು ಸುಳ್ಳಾಗಿಸುವಿರಿ ಅವು ಹಚ್ಚ ಹಸುರಾದ ಕೊಂಬೆಗಳಿಂದ ತುಂಬಿರುವು ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ ತಿ ಚಿರಿಯನ್ ಎರಡು ಉದ್ಯಾನಗಳಲ್ಲೂ ಎರಡು ಚಿಲುಮೆಗಳು ಹರಿಯುತ್ತಿರುವು ಕವಿ ಐವಿಕು ಮಾತು ಕದ್ವಿ ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ ತಿಲ್ಲಿ ಅವೆರಡರಲ್ಲೂ ಪ್ರತಿಯೊಂದು ಫಲದ ಎರಡು ವರ್ಗಗಳಿರುವು ಕುಮುಕದ್ದನ್ ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಗಿಸುವಿರಿ ಮುಚ್ಚಕಿಈ ದಪೋ ಇನು ಹಿನ್ ಇಷ್ಟುರಪೋ ಓಜನ ಜನ್ನ ಚೈನಿದ ಸ್ವರ್ಗದ ನಿವಾಸಿಗಳು ದಪ್ಪಗಿನ ರೇಷ್ಮೆಯ ಒಳ ಕವಚವಿರುವ ಹಾಸುಗಳ ಮೇಲೆ ದಿಂಬಿಗೊರಗೆ ಕುಳಿತಿರುವರು ಮತ್ತು ಉದ್ಯಾನದ ಗೆಲ್ಲುಗಳು ಫಲಭಾರದಿಂದ ಬಾಗುತ್ತಿರುವು ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ ಹಿನ್ನಪಾಸುರಾಚು ತೊಬ್ಲಿಯ ಪುಮಿಧ್ವನ್ನಯೂ ಲಮಿಯ ಪುಮಿಧ್ವನ್ನ ಈ ಅನುಗ್ರಹಗಳ ಮಧ್ಯೆ ಈ ಸ್ವರ್ಗ ನಿವಾಸಿಗಳಿಗಿಂತ ಮುಂಚೆ ಯಾವ ಮಾನವನಾಗಲಿ ಯಕ್ಷ ಆಗಲಿ ಎಂದು ಸ್ಪರ್ಶಿಸಿರದಂತಹ ಲಜ್ಜಾಪೂರ್ಣ ನಯನೀಯರಿರುವರು ಕವಿ ಅಯ್ಯಲ ಇರೊಬ್ಬಿ ಕುಮಾಚು ನಿಮ್ಮ ಪ್ರಭುವಿನ ಯಾವ ಯಾವ ಪುರಸ್ಕಾರಗಳನ್ನು ನೀವು ಸುಳ್ಳಗಿಸುವಿರಿ ಕನ್ನ ಹುನ್ನಲ್ಯ ಕೂಚು ಅಲ್ ಮಂಜನ್ ಮುತ್ತುಗಳಂತೆ ಸೌಂದರ್ಯವುಳ್ಳವರು ಕವಿ ಅಯ್ಯಲ ಇರೊಬ್ಬಿ ಕುಮಾಚು ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಗಿಸುವಿರಿ ಹಲ್ ಜಲ್ ಎಷ್ಟ ಇಲ್ಲ ಒಳಿತಿನ ಪ್ರತಿಫಲ ಒಳಿತಲ್ಲದೆ ಇನ್ನೇನು ರವಿ ಮತ್ತು ಮಾನವರೇ ನೀವಿನ್ನು ನಿಮ್ಮ ಪ್ರಭುವಿನ ಯಾವ ಯಾವ ಸ್ತುತ್ಯ ಗುಣಗಳನ್ನು ಸುಳ್ಳಾಗಿಸುವಿರಿ ಚನ್ ಈ ಎರಡು ಉದ್ಯಾನಗಳಲ್ಲದೆ ಇನ್ನೂ ಎರಡು ಉದ್ಯಾನಗಳಿರುವ ರವಿ ಐ ಿ ಪುಮ ಚು ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ ಸವಿರಿ. ಚನ್ ದಟ್ಟವಾದ ಸಂಪನ್ನ ಹಸಿರು ಉದ್ಯಾನಗಳು ಕವಿ ಐ ಅಲ ಏನೊಬ್ಬಿ ಕುಮ ಚು ಕಜ್ಜೀವನ್ ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ ತಿನ್ನೊಬ್ಬನ್ ಎರಡು ಉದ್ಯಾನಗಳಲ್ಲಿ ಎರಡು ಚಿಲುಮೆಗಳು ಕಾರಂಜಿಗಳಂತೆ ಉಕ್ಕುತ್ತಿರುವು ನಿಮ್ಮ ಪ್ರಭುವಿನ ಯಾವಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಗಿಸುವಿರಿ ಸವಿರಿ ಅವೆರಡರಲ್ಲೂ ಧಾರಾಳ ಫಲಗಳು ಖರ್ಜೂರಗಳು ದಾಳಿಂಬೆಗಳು ಇರುವು ನಿಮ್ಮ ಪ್ರಭುವಿನ ಯಾವ ಯಾವ ನೀವು ಸುಳ್ಳಗಿಸುವಿರಿ ತಿನ್ ಈ ಅನುಗ್ರಹಗಳ ನಡುವೆ ಸುಶೀಲೆಯರು ಸುಂದರಿಯರು ಆದ ಪತ್ನಿಯರಿದ್ದಾರೆ ನಿಮ್ಮ ಪ್ರಭುವಿನ ಯಾವಯಾವ ಕೊಡುಗೆಗಳನ್ನು ನೀವು ಸುಳ್ಳಗಿಸುವಿರಿ ಔರೋಸೂರಾಚುಯ ಡೇರೆಗಳಲ್ಲಿ ತಂಗಿಸಲಾಗಿರುವ ಅಪ್ಸರೆಯರಿರುವರು ಕವಿಚು ಕದ್ವಿ ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಾಗಿಸುವಿರಿ ಲಮ್ಮಿಯ ಕುಮಿತ್ ಹೋನ್ನೋ ಪದು ಲಜ್ ಈ ಸ್ವರ್ಗವಾಸಿಗಳಿಗಿಂತ ಮುಂಚೆ ಯಾವ ಮಾನವನಾಗಲಿ ಯಕ್ಷ ಆಗಲಿ ಅವರನ್ನು ಎಂದೂ ಸ್ಪರ್ಶಿಸಿರಲಾರರು ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಗಿಸುವಿರಿ ಮುಚ್ಚಕಿಈಲಾಲ ಆ ಸ್ವರ್ಗವಾಸಿಗಳು ಹಸಿರು ರತ್ನಗಂಬಳಿಗಳ ಹಾಗೂ ನುಣುಪಾದ ಅಮೂಲ್ಯ ಹಾಸುಗಳ ಮೇಲೆ ದಿಂಬಿಗೊರಗೆ ಕುಳಿತಿರುವರು ನಿಮ್ಮ ಪ್ರಭುವಿನ ಯಾವ ಯಾವ ಕೊಡುಗೆಗಳನ್ನು ನೀವು ಸುಳ್ಳಗಿಸುವಿರಿ ಚದರ ಕೆಸ್ಮುರಬ್ಬಿ ಕದಿಲು ಜಲ ನಿರೋ ತೇಜೋಮಯನು ಔದಾರ್ಯಪೂರ್ಣನು ಆಗಿರುವ ನಿನ್ನ ಪ್ರಭುವಿನ ನಾಮವು ಮಂಗಳಮಯವಾಗಿದೆ